ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಅನ್ನಮಯಾದಿ ಕೋಶಗಳ ರಕ್ಷಣೆಯ ವಿಷಯವನ್ನು ತಿಳಿಸಿ ಈಗ ಪ್ರಾಣ ಅಪಾನ ಮೊದಲಾಗಿರ್ತಕ್ಕಂಥ ಐದು ರೂಪಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಅದಾದಿ ಹೆಸರಿನಿಂದ ಇದ್ದು ಅಜೀವರಿಗೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಶಾರೀರಿಕ ಮಾನಸಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ ಪದ್ಯ ಹತ್ತೊಂಬತ್ತು ಮತ್ತು ಇಪ್ಪತ್ತು ಮೂರಧಿಕ ಐವತ್ತು ಪ್ರಾಣ ಶರೀರದೊಳಗ ನಿರುದ್ಧ ಇಪ್ಪೈನೂರು ಹನ್ನೊಂದ ದಿ ಕಪಾನ ನುಳಿಪ್ಪ ರೂಪದಿ ಸಂಕರ್ಷಣ ಐನೂರು ಮೂವತ್ತೈದು ಉದಾ ಮೂಲ ನಾರಾಯಣನು ಐವತ್ತೇಳ ಅಧಿಕ ರೂಪವ ತಾಳಿ ಸರ್ವತ್ರದಲ್ಲಿ ಸಮಾನೊಳಿಪ್ಪ ಸರ್ವೇಶ ಲೀಲೆ ಕೈವನ ಸಾವಿರದ ಮೇರೆಳು ನೂರ ಹನ್ನೊಂದು ರೂಪವ ತಾಳಿ ಪಂಚ ಪ್ರಾಣರುಳು ಲೋಕಗಳ ಸಲಹುವನು ಹೀಗೆ ಭಗವಂತ ಆ ಪಂಚಪ್ರಾಣರ ಅಂತರ್ಯಾಮಿಯಾಗಿದ್ದು ಲೋಕದ ರಕ್ಷಣೆಯನ್ನು ಮಾಡ್ತಾನೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಿ ಕೊರಟ್ಯಾರೆ ಮೂರಧಿಕ ಪ್ರಾಣ ಶರೀರದೊಳಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪ್ರಾಣಾದಿ ಪಂಚ ರೂಪಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರಾಣನ ಶರೀರದಲ್ಲಿ ಪ್ರಾಣ ಅನ್ನೋ ಹೆಸರಿನಿಂದಲೇ ಅನಿರುದ್ಧ ನಾಮ ಪರಮಾತ್ಮ ಇರ್ತಾನೆ ಈ ಪ್ರಾಣ ಅನ್ನ ಶಬ್ದದಲ್ಲಿ ಪ್ಲಸ್ ರ ಸಂಯುಕ್ತಾಕ್ಷರಾದಾಗ ಪ್ರ ಅಲ್ಲಿಗೆ ಪ ಅಂದರೆ ಒಂದು ರ ಎರಡು ಈಸಕ್ವಲ್ ಟು ಒಂದು ಪ್ಲಸ್ ಎರಡು ಆದರೆ ಮೂರು ನ ಅಂದರೆ ಟಾಟಾ ಡಾಟಾಣ ಐದು ಅಂಕ ನಂಬ ಮಾಡಿದಾಗ ಐವತ್ತ್ಮೂರು ರೂಪಗಳಿಂದ ಪರಮಾತ್ಮ ಇದ್ದಾನೆ ಅಂತ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಹಿಂದಿನ ಪದ್ಯದಲ್ಲಿ ಪ್ರಾಣ ಅನ್ನೋದಕ್ಕೆ ಐನೂರ ಹದಿಮೂರು ಅಂತ ಪ ಪ್ಲಸ್ ಅನ ಪ್ರ ಅನ ಮಾಡಿಕೊಂಡು ಆ ರೀತಿಯಾಗಿ ತಿಳಿಸಿದರು ಪ್ರಾಣ ಅನ್ಬೇಕಾದ್ರೆ ಪದವಿಭಾಗವನ್ನು ಪ್ರ ಪ್ಲಸ್ ಅನ ಅಂತ ಮಾಡಿಕೊಂಡು ಪ್ರಾಣ ಮಾಡಿದರು ಇಲ್ಲಿ ಪ್ರಾಣ ಅಂಥೇಳಬೇಕಾದ್ರೆ ಪ್ರ ಪ್ಲಸ್ ಅಣ ಆ ಪ್ರಾಕ್ಕೆ ಪಾಪ್ಲಸ್ ಸರಾ ಮಾಡ್ಕೊಂಡು ಸಂಯುಕ್ತ ಅಕ್ಷರ ಮಾಡಿ ಈ ರೀತಿಯಾಗಿ ಹೇಳ್ತಾರೆ ಯಾಕೆ ಈ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಅಂತ ಇಲ್ಲಿ ಐವತ್ಮೂರು ರೂಪಗಳು ಅಂತ ಹೇಳಿದರು ಅಲ್ಲಿ ಹೇಳಬೇಕಾದ್ರೆ ಐನೂರ ರೂಪಗಳು ಅಂತೇಳಿ ಹೇಳಿದರು ಹಂಗಾರೆ ಏನಾದ್ರು ವಿರೋಧ ಅಂತ ಹೇಳಿದ್ರೆ ವಿರೋಧ ಇಲ್ಲ ಅಂತ ತಿಳಿಸ್ತಾರೆ ಅಲ್ಲಿ ಐನೂರ ರೂಪಗಳು ಅಂತ ಹೇಳಬೇಕಾದ್ರೆ ಪ್ರಾಣಮಯ ಕೋಶಕ್ಕೆ ಪುಷ್ಟಿ ನೀಡ್ತಕ್ಕಂಥ ಪ್ರಾಣನ ಹೆಸರನ್ನ ಅನ್ನದ ಸಾರಭಾಗದಲ್ಲಿ ಐನೂರ ರೂಪಗಳಿಂದ ಪ್ರದ್ಯುಮನ ರೂಪಿ ಪರಮಾತ್ಮ ಇದ್ದಾನೆ ಅಂತ ಹೇಳಿದರು ಈಗ ಇಲ್ಲಿ ಅನ್ನಮಯ ಕೋಶ ನಿಯಾಮಕನಾಗಿರ್ತಕ್ಕಂಥ ಮುಖ್ಯ ಪ್ರಾಣನ ಪ್ರಾಣ ಅಪಾನ ಏನು ಪಂಚರೂಪಗಳಿದೆ ಅದರೊಳಗೆ ಪ್ರಾಣ ಪ್ರಾಣ ಅನ್ನೋಲ್ಲಿ ಹೆಸರಿನಿಂದ ಐವತ್ಮೂರು ರೂಪಗಳಿಂದ ಅನಿರುದ್ಧ ರೂಪಿ ಪರಮಾತ್ಮ ಇದ್ದಾನೆ ಈ ರೀತಿಯಾಗಿ ತಿಳಿಸ್ತಾರೆ ಅದರಿಂದ ವಿರೋಧ ಇಲ್ಲ ಐನೂರು ಹನ್ನೊಂದಧಿಕ ಅಪಾನ ಪ್ರಾಣಮಯ ಕೋಶ ನಿಯಾಮಕನಾಗಿರ್ತಕ್ಕಂಥ ಅಪಾನ ನಾಮಕ ವಾಯುದೇವರ ಶರೀರದಲ್ಲಿ ಅಪಾನ ನಾಮಕನಾಗಿ ಪರಮಾತ್ಮ ಐನೂರ ಹನ್ನೊಂದು ರೂಪಗಳಿಂದ ಇದ್ದಾನೆ ಪ್ರದ್ಯುಮ್ನ ಅಂತ ಕರೆಸ್ಕೋತಾನೆ ಪ್ರದ್ಯುಮ್ನೇ ಅಪಾನ ನಾಮಕನಾಗಿರ್ತಕ್ಕಂಥ ವಾಯುವಿನಲ್ಲಿ ಅಪಾನ ಹೆಸರಿನಿಂದ ಇರ್ತಾನೆ ಮೂರನೇ ವ್ಯಾನನೊಳಗೈದರೇ ನೂರು ರೂಪದಿ ಸಂಕರ್ಷಣ ಮನೋಮಯ ಕೋಶಕ್ಕೆ ನಿಯಾಮಕನಾಗಿರ್ತಕ್ಕಂಥ ಮುಖ್ಯ ಪ್ರಾಣನ ರೂಪ ಪಂಚ ಪ್ರಾಣರಲ್ಲಿ ಬರ್ತಕ್ಕಂಥ ವ್ಯಾನ ಮೂರನೇ ರೂಪ ವ್ಯಾನ ನಾಮಕ ಸಂಕರ್ಷಣ ವ್ಯಾನ ಅನ್ನೋ ಹೆಸರು ಅದೇ ರೀತಿಯಾಗಿ ಐವತ್ತೈದು ರೂಪಗಳಿಂದ ವ್ಯಾನ ಆ ಶಬ್ದ ಬಿಡಿಸ್ಕೋಬೇಕು ಅಂತಂದರೆ ವ ಪ್ಲಸ್ ಯಾರ ಲಾಭ ನಾಲ್ಕನೇ ಅಕ್ಷರ ಪ್ಲಸ್ ಯ ಒಂದನೇ ಅಕ್ಷರ ನಾಲ್ಕು ಒಂದು ಐದು ನಾಲ್ಕು ಆರಕ್ಕೆ ಐದು ಐವತ್ತೈದು ಹೀಗೆ ಐವತ್ತೈದು ರೂಪಗಳಿಂದ ಪರಮಾತ್ಮ ವ್ಯಾನ ನಾಮಕನಾಗಿ ಅವ್ಯಾನನ್ನ ಹೆಸರಿನಿಂದನೇ ಇರ್ತಾನೆ ಐನೂರ ಮೂವತ್ತೈದು ಉದಾನನೊಳಿಪ ಮಾಯೇಷ ವಾಸುದೇವ ವಿಜ್ಞಾನವಯ ಕೋಶದಲ್ಲಿ ನಿಯಾಮಕನಾಗಿರ್ತಕ್ಕಂಥ ಉದಾನನಲ್ಲಿ ಉದಾನ ಅನ್ನೋ ಹೆಸರಿನಿಂದನೇ ಐನೂರ ಮೂವತ್ತೈದು ರೂಪಗಳಿಂದ ಇರ್ತಾನೆ ಅಂತ ಊ ಐದನೇ ಅಕ್ಷರ ದ ಮೂರನೇ ಅಕ್ಷರ ನ ಐದನೇ ಅಕ್ಷರ ಐನೂರ ರೂಪಗಳಿಂದ ಪರಮಾತ್ಮೆಯಲ್ಲಿ ಉದಾನ ನಾಮಕನಾಗಿ ಕರೆಸ್ಕೊಂಡಿರ್ತಾನೆ ಮೂಲ ನಾರಾಯಣನು ಐವತ್ತೇಳ ಅಧಿಕ ಐನೂರು ರೂಪವ ತಾಳಿ ಮೂಲ ನಾರಾಯಣ ಮೂಲ ಯಾಕೆ ಅಂದರೆ ಅವನಿಂದನೇ ವಾಸುದೇವಾದಿ ನಾಲ್ಕು ರೂಪಗಳ ಆವಿರ್ಭಾವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ನಾಲ್ಕು ರೂಪಗಳ ಆವಿರ್ಭಾವಕ್ಕೂ ಮೂಲ ಕಾರಣ ಅಂತಾದರೆ ನಾರಾಯಣ ಆದ್ದರಿಂದ ನಾರಾಯಣ ಮೂಲನೆ ಆಗಿದ್ದರೂ ಕೂಡ ಅವನಿಗಿಂತ ವಾಸುದೇವ ಮೊದಲಾಗಿರ್ತಕ್ಕಂಥ ರೂಪಗಳು ಕಡಿಮೆ ಅಂತ ಸರ್ವಥಾ ಅರ್ಥ ಮಾಡಬಾರ್ದು ಆನಂದಮಯ ಕೋಶ ನಿಯಾಮಕನಾಗಿರ್ತಕ್ಕಂಥ ಸಮಾನ ನಾಮಕ ವಾಯುವಿನಲ್ಲಿ ನಾರಾಯಣ ಸಮಾನ ಅನ್ನೋ ಹೆಸರಿನಿಂದ ಕರೆಸಿಕೊಂಡು ಸಮಾನ ಅನ್ನೋ ನಾಮನೇ ಸೂಚನೆ ಮಾಡೋವಂಗೆ ಸಕಾರ ಏಳನೇ ಅಕ್ಷರ ಮಕಾರ ಐದು ನಕಾರ ಐದು ಐನೂರ ರೂಪಗಳಿಂದ ಇರ್ತಾನೆ ಭಗವಂತ ಸಾವಿರದ ಮೇಲೆ ಏಳುನೂರ ಹನ್ನೊಂದು ರೂಪವ ತಾಳಿ ಪ್ರಾಣ ಇದಿಷ್ಟನ್ನು ಸಂಗ್ರಹ ಮಾಡಿ ಕೂಡಿಸೇಳ್ತಾರೆ ಪ್ರಾಣ ಐವತ್ತ್ಮೂರು ಅಪಾನ ಐನೂರ ಹನ್ನೊಂದು ವ್ಯಾನ ಐವತ್ತೈದು ಉದಾನ ಐನೂರ ಮೂವತ್ತೈದು ಸಮಾನ ಐನೂರ ಇಷ್ಟನ್ನು ಒಟ್ಟು ಸೇರಿಸಿದರೆ ಸಾವಿರದ ಏಳು ಮೇಲೆ ಏಳುನೂರ ರೂಪವ ತಾಳಿ ಸಾವಿರದ ರೂಪಗಳಿಂದ ಭಗವಂತ ಪಂಚಪ್ರಾಣರಲ್ಲಿ ನೆಲೆಸಿ ಆ ಕೋಶಗಳ ಕೋಶಾಂತರ್ಗತರಾಗಿರ್ತಕ್ಕಂಥ ಜೀವರ ಸಾಧಕ ಏನು ಬೇಕೋ ಆ ಶಕ್ತಿಯನ್ನು ಕೊಡ್ತಾನೆ ಭಗವಂತ ಈಗ ಸಂಶಯ ಏನು ಅಂದರೆ ಇಷ್ಟು ರೂಪಗಳಿಂದ ಯಾಕೆ ಇರಬೇಕು ಒಂದೇ ರೂಪದಿಂದ ಆಗ್ತಕ್ಕಂಥ ಕಾರ್ಯ ಇನ್ನೊಂದರಿಂದ ಆಗದೇ ಇದ್ದಿದ್ದರಿಂದ ಎಲ್ಲ ರೂಪಗಳು ಬೇಕಾ ಅವನು ಸರ್ವ ಸಮರ್ಥ ಸರ್ವಶಕ್ತ ಸರ್ವ ಪ್ರೇರಕ ಸರ್ವನಿಯಾಮಕ ಅಂತೆಲ್ಲ ಆಗಬೇಕಾದ್ರೆ ಒಂದೇ ರೂಪದಿಂದ ಎಲ್ಲ ಕಾರ್ಯಗಳು ಆಗಬೇಕು ಆಗಲ್ಲ ಅಂತ ಆದರೆ ಒಂದು ಸರ್ವಶಕ್ತ ಸರ್ವಸಾಮರ್ಥ ಅನ್ನೋದಿಲ್ಲ ಅಲ್ಲಿಗೆ ಒಂದು ದೋಷ ಬಂದಾಯಿತು ಅಂದಮೇಲೆ ಯಾಕೆ ಈ ರೀತಿಯಾಗಿ ಅಂತ ಕೇಳಿದ್ರೆ ಭಗವಂತನ ವೈಭವ ಇದು ಆದ್ದರಿಂದ ತಾನು ಒಂದೇ ರೂಪದಿಂದ ಇಷ್ಟು ಕಾರ್ಯಗಳನ್ನು ಮಾಡುವಂತಹ ಸಾಮರ್ಥ್ಯ ಇದ್ದರೂ ಜೀವರೊಳಗೆ ಅನ್ನಮಯಾದಿ ಕೋಶದಲ್ಲಿ ಇದ್ದು ಭಗವಂತ ಎಲ್ಲ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ವೈಭವದಿಂದ ಇರ್ತಾನೆ ಹೊರತು ಅಸಾಮರ್ಥ್ಯ ಅನ್ನೋದು ಸರ್ವತಾ ಅಲ್ಲ ಸರ್ವಜ್ಞ ಲೀಲೆಗೈವ್ ಲೋಕಗಳ ಸಲಹುವನು ಭಗವಂತನ ಎಲ್ಲ ರೂಪಗಳು ಕೂಡ ಸರ್ವಗುಣ ಪರಿಪೂರ್ಣವೇ ಆಗಿರ್ತಕ್ಕಂಥದ್ದು ಒಂದೊಂದು ರೂಪದಲ್ಲಿ ಒಂದೊಂದು ಕಾರ್ಯವನ್ನ ಮಾಡ್ತೀನಿ ಒಂದೊಂದು ಗುಣವನ್ನು ಅಭಿವ್ಯಕ್ತಿ ಮಾಡ್ತೀನಿ ಅಂತ ಆ ರೀತಿಯಾಗಿ ತಾನು ತೋರಿಸ್ತಾನೆ ಇದು ಲೀಲೆಯೇ ಹೊರತು ಅಥವಾ ಹೊರತು ಅಸಾಮರ್ಥ್ಯ ಅಶಕ್ತತೆ ಅನ್ನೋದು ಸರ್ವತಾ ಅಲ್ಲ ಹೀಗೆ ಲೀಲೆಯಿಂದನೇ ತಾನೇ ಸೃಷ್ಟಿ ಮಾಡತಕ್ಕಂಥ ಜಗತ್ತನ್ನ ಸಂರಕ್ಷಣೆಯನ್ನು ಕೂಡ ಮಾಡ್ತಾನೆ ಮುಖ್ಯ ಪ್ರಾಣದೇವರು ಈ ಎಲ್ಲ ರೂಪಗಳ ಉಪಾಸನೆಯನ್ನು ತಾವೂ ಮಾಡಿಸ್ತಾರೆ ಜೀವರಿಂದನೂ ಮಾಡಿಸ್ತಾರೆ ಆದರಿಂದ ಆ ದೇವತೆಗಳ ಮತ್ತು ಆ ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರ ಮತ್ತು ಪರಮಾತ್ಮನ ಅನುಗ್ರಹ ಯಾರು ಉಪಾಸನೆಯನ್ನು ಈ ರೀತಿಯಾಗಿ ಮಾಡ್ತಾರೋ ಅವರಿಗೆ ಪ್ರಾಪ್ತಿಯಾಗತ್ತೆ ಅಂತ ತಿಳಿಸ್ತಾರೆ ಹಾಗಾದರೆ ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅವರ ಕಾರ್ಯಗಳೇನು ಶರೀರದಲ್ಲಿ ಆ ವಾಯುದೇವರು ವಾಯುದೇವರ ಅಂತರ್ಯಾಮೆಯಾಗಿ ಅದೇ ಅದೇ ಹೆಸರಿನಿಂದ ಇರತಕ್ಕಂಥ ಭಗವಂತ ಲೋಕಗಳನ್ನು ಸಂರಕ್ಷಣೆ ಮಾಡ್ತಾನೆ ಅಂದರೆ ಯಾವ ರೀತಿಯಲ್ಲಿ ಉಪಾಸನೆ ಮಾಡಿದವ್ರನ್ನ ರಕ್ಷಣೆ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ ಪ್ರಾಣ ನಾಮಕರಾಗಿ ವಾಯುದೇವರು ಕಣ್ಣು ಕಿವಿ ಮೂಗು ಮೊದಲಾಗಿರ್ತಕ್ಕಂಥ ಜ್ಞಾನೇಂದ್ರಿಯಗಳಲ್ಲಿದ್ದು ಅವುಗಳ ಕಾರ್ಯವನ್ನು ಜೀವರ ಸ್ವ ಸ್ವರೂಪಯೋಗ್ಯತೆಯಂತೆ ಮಾಡ್ತಾರೆ ಅಪಾನ ನಾಮಕರಾಗಿ ವಾಯುದೇವರು ಪಾಯು ಮತ್ತು ಉಪಸ್ತಾಂಗಗಳಲ್ಲಿದ್ದು ಕಾಲಕಾಲಕ್ಕೆ ಮಲಮೂತ್ರಾದಿ ವಿಸರ್ಜನೆಗಳನ್ನು ಮಾಡಿ ದೇಹವನ್ನು ಶುಚಿರಭೂತವಾಗಿ ಇಟ್ಕೊಂಡು ಸಾಧನೆಗೆ ಬೇಕಾಗಿರೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾರೆ ವ್ಯಾನ ನಾಮಕರಾಗಿ ವಾಯುದೇವರು ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿದ್ದು ಉಂಡಾ ಅನ್ನವನ್ನು ಎಲ್ಲ ನಾಡಿಗಳಿಗೆ ಸಮನ್ ಸಮನಾಗಿ ತಗೊಂಡು ಹೋಗ್ತಾರೆ ಉದಾನ ನಾಮಕರಾಗಿ ಸುಷುಮ್ನ ನಾಡಿಯಲ್ಲಿ ವಾಯುದೇವರಿದ್ದು ಯೋಗಿಗಳ ಉತ್ಕ್ರಮಣಕ್ಕೆ ಕಾರಣೀಭೂತರಾಗ್ತಾರೆ ವ್ಯಾಮ ವ್ಯಾನನಾಮಕರಾಗಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಉಂಡ ಅನ್ನವನ್ನು ಎಲ್ಲ ನಾಡಿಗಳಿಗೆ ತಲುಪಿಸುವ ಜವಾಬ್ದಾರಿಯನ್ನು ಮಾಡ್ತಾರೆ ಸಮಾನಾಮಕರಾಗಿ ವಾಯುದೇವರು ನಾವು ಉಂಡಿರ್ತಕ್ಕಂಥ ಅನ್ನವನ್ನು ಶಕ್ತಿಯಾಗಿ ಪರಿವರ್ತನೆ ಮಾಡಿ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ತ್ರಿವಿಧ ಜೀವರಿಗೂ ಕೂಡ ಸಾಧನೆಯಲ್ಲಿ ಅವರವರ ಯೋಗ್ಯತಾನುಸಾರ ಪ್ರವೃತ್ತಿಯನ್ನು ಹುಟ್ಟಿಸ್ತಾರೆ ಇವರಿಗೆ ಪ್ರೇರಕನಾಗಿ ಪರಮಾತ್ಮ ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನೋ ಹೆಸರಿನಿಂದಲೇ ಆ ಪ್ರಾಣಾದಿ ಪಂಚ ರೂಪದ ಅಂತರ್ಯಾಮಿ ಆಗಿದ್ದು ಅವರಿಗೂ ಪ್ರೇರಕನಾಗ್ತಾನೆ ಈ ರೀತಿಯಾಗಿ ಉಪಾಸನೆ ಮಾಡತಕ್ಕಂಥ ವಾಯುದೇವರನ್ನು ಮತ್ತು ಆ ಕೂಡ ರಕ್ಷಣೆ ಮಾಡ್ತಾರೆ ಅದನ್ನೇ ದಾಸರು ಹೇಳಿದ್ದು ಲೀಲೆಗೈವನು ಸಾವಿರದ ಮೇಲೇಳು ನೂರ ಹನ್ನೊಂದು ರೂಪವ ತಾಳಿ ಪಂಚಪ್ರಾಣರಳು ಲೋಕಗಳ ಸಲಹುವನು ಅಂತ ಆ ಪಂಚಪ್ರಾಣರ ಅಂತರ್ಯಾಮಿ ಆಗಿದ್ದು ಲೋಕದ ರಕ್ಷಣೆಯನ್ನು ಪರಮಾತ್ಮ ತದ್ರೂಪ ದದಾಕಾರ ತತ್ವಶಬ್ದನಾಗಿದ್ದು ರಕ್ಷಣೆಯನ್ನು ಮಾಡ್ತಾನೆ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣಾ